ಶ್ರೀ ಗುರುಬ್ಜೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಜ ಶಿವಪುರಾಣ ಅದರಲ್ಲಿ ಮೊದಲನೆಯದಾದಂತಹ ವಿದ್ಯೇಶ್ವರ ಸಮಿತಿಯಲ್ಲಿ ಈಗಾಗಲೇ ಇಪ್ಪತ್ತು ಅಧ್ಯಾಯಗಳನ್ನು ನೋಡಿದೆವು ಇವತ್ತು ಇಪ್ಪತ್ತೊಂದನೇ ಅಧ್ಯಾಯವನ್ನು ನೋಡೋಣ ಶ್ರೀ ಓಂ ನಮಃ ಶಿವಾಯ ಅಥ ಶ್ರೀಶಿವಮಾಪುರವಿಶೋಧ್ಯಾಷಯ ಊಚು ಸೂತಸೂತಮವ್ಯಸಶಿಷ್ಯನಮಸ್ತು ಸಮ್ಯಗುಕ್ತ ತ್ವಯ ತಾತ ಪಾರ್ಥಿವರ್ಚಾ ವಿಧಾನಕೇದಶ್ರಿತ್ಯ ಸಂಖ್ಯಾ ಬ್ರೂಹಿ ವಿಧಾನ ಶಿವಪಾರ್ಥಿವಲಿಂಗಾ ನಂ ಕೃಪಾ ದೀನವತ್ಸಲ ಇಪ್ಪತ್ತೊಂದನೆಯ ಅಧ್ಯಾಯವು ಋಷಿಗಳು ಕೇಳ್ತಾರೆ ಶೌನಕಾದಿ ಋಷಿ ಮುನಿಗಳು ಸೂತ ಪುರಾಣಿಕರಿ ಆದಂತಹ ರೋಮಹರ್ಷಣರನ್ನು ಕೇಳ್ತಾರೆ ಸೂತ ಸೂತ ಮಹಾಭಾಗ ವ್ಯಾಸ ಶಿಷ್ಯ ಅಯ್ಯ ವ್ಯಾಸ ಶಿಷ್ಯನಾದಂತಹ ವೇದವ್ಯಾಸರ ಕೃಷ್ಣದೇವಪಾಯನ ವೇದವ್ಯಾಸರ ಶಿಷ್ಯರಾಗಿರ್ತಕ್ಕಂಥ ಸೂತ ಮುನಿಗಳೇ ಮಹಾಭಾಗರೇ ತೇ ನಮಃ ಅಸ್ತು ನಿನಗೆ ನಮಸ್ಕಾರವು ನಮಸ್ಕಾರವಿರಲಿ ಅಸ್ಥಿ ಅಂದರೆ ಇದೆ ಅಂತೇಳಿ ಅಸ್ತು ಅಂದರೆ ಇರಲಿ ಲೋಟ್ ಲಕಾರ ಸಂಸ್ಕೃತದಲ್ಲಿ ಕ್ರಿಯಾಪದಗಳಿಗೆ ಬೇರೆ ಬೇರೆ ರೂಪಗಳು ಬೇರೆ ಬೇರೆ ಕಾಲಗಳು ಇದಕ್ಕೆ ಲಕಾರಗಳು ಅಂತ ಹೇಳ್ತಾರೆ ಟೆನ್ಸಸ್ ಅಂಥೇಳಿ ಇಂಗ್ಲೀಷಲ್ಲಿ ಹೇಳಿದಾಗೆ ಇದರಲ್ಲಿ ಲಕಾರಗಳು ಅಂಥೇಳಿ ಬರ್ತದೆ ಅಂದರೆ ಕಾಲಗಳು ಲಕ ದಶ ಬೇರೆ ಬೇರೆ ರೀತಿಯ ಲೇಟ್ ಲಡ್ ವರ್ತಮನೆ ಲಿಡ್ ಭೂತೆ ಲಿಟಸ್ತ ವಿಧ್ಯಾಶಿಷ್ಚ ಲಿಂಗ್ ಲೋಟುಟ್ ಭವಿಷ್ಯತಿ ಅಂಥೇಳಿ ಬರ್ತದೆ ಹತ್ತು ಲಕಾರಗಳು ಅಂದರೆ ಲಡ್ ವರ್ತಮಾನ ಲಟ್ ವರ್ತಮಾನ ಕಾಲದಲ್ಲಿ ಲಟ್ ಲಕಾರ ಅದರ ಉದಾಹರಣೆ ಒಂದು ಭವತಿ ಪಠತಿ ಲಿಖತಿ ಲಟ್ ಲಕಾರದ ಪ್ರಥಮ ಪುರುಷ ಏಕವಚನ ಮೂರು ಪ್ರತಿಯೊಂದು ಲಕಾರದಲ್ಲಿ ಮೂರು ಪುರುಷ ಮತ್ತು ಮೂರು ವಚನಗಳು ಇರ್ತವೆ ಪ್ರಥಮ ಪುರುಷ ಮಧ್ಯಮ ಪುರುಷ ಮತ್ತು ಉತ್ತಮರುಷ ಅಂಥೇಳಿ ನಾನು ಉತ್ತಮ ನೀನು ಮಧ್ಯಮ ಅವನು ಪ್ರಥಮ ಅವನು ಇನ್ನೊಬ್ಬ ಥರ್ಡ್ ಥರ್ಡ್ ಪರ್ಸನ್ ತೃತೀಯ ಪುರುಷ ಅಥವಾ ಪ್ರಥಮ ಪುರುಷ ಅಂತ ಹೇಳೋದು ಅದು ಇಂಗ್ಲೀಷಲ್ಲಿ ಥರ್ಡ್ ಪರ್ಸನ್ ಅಂತೇಳಿ ಆಗಿದೆ ಅಂದರೆ ಮೂರನೇ ವ್ಯಕ್ತಿ ಅಂತೇಳಿ ನಾನು ಅಲ್ಲ ನೀನು ಅಲ್ಲ ಇನ್ನೊಬ್ಬ ಆವಾಗ ನಾವು ಪ್ರಥಮ ಪುರುಷವನ್ನು ಉಪಯೋಗ ಮಾಡ್ತೇವೆ ಅಂದರೆ ಪಠತಿ ಸಹ ಪಠತಿ ಅವನು ಓದುತ್ತಾನೆ ಮಧ್ಯಪುರುಷ ಅಂದರೆ ತ್ವ ಪಠಸಿ ನೀನು ಓದುತ್ತಾ ಇದೀಯ ಅಂಥೇಳಿ ನೀನು ಓದುತ್ತೀಯ ಆಮೇಲೆ ಪಠಾ ಅಂದರೆ ನಾನು ಓದುತ್ತೇನೆ ಅಂಥೇಳಿ ಐ ರೀಡ್ ಮಯಂ ರೀಡಿಂಗ್ ಅಂದರೆ ಅಹಂ ಪಠನ್ ಅಸ್ ನಾನು ಓದುತ್ತೇನೆ ಅಂದರೆ ಐ ರೀಡ್ ಅಂದರೆ ಅಹಂ ಪಠಾಮಿ ಹಾಗೆ ಅದು ಪ್ರಥಮ ಮಧ್ಯಮ ಮತ್ತು ಉತ್ತಮ ಪುರುಷಗಳು ಆಮೇಲೆ ವಚನಗಳು ಏಕವಚನ ದ್ವಿವಚನ ಬಹುವಚನ ಇದೀಗ ಏಕವಚನ ರೂಪ ಹೇಳಿದ್ದೆ ನಾನು ಪಠತಿ ಅಂತೇಳಿ ಪಠತಃ ಅಂದರೆ ದ್ವಿವಚನ ಆಗ್ತದೆ ಇಬ್ರು ಯಾವುದೇ ಒಂದು ಕೆ ಈಗ ಇಬ್ಬರು ಓದುವಂಥದ್ದು ಅಂತೇಳಿ ಆದರೆ ಆ ಎರಡನೇ ರೂಪ ದ್ವಿ ದ್ವಿ ವಚನ ರೂಪವನ್ನು ಹೇಳಬೇಕು ಯು ಎಂ ಪಠ ಯು ಸಹ ತೌ ತೇ ಹಾಗೆ ಬರ್ತಾರೆ ಶಬ್ದ ಸಹ ಅಂದರೆ ಅವನು ಅವರಿಬ್ಬರು ಅಂದರೆ ತೌ ತೌ ಪಠತಃ ರಾಮ ಲಕ್ಷ್ಮಣವು ಪಠತಃ ಇಬ್ಬರು ಓದುತ್ತಾ ಇದ್ದಾರೆ ಅಂತೇಳಿ ಓದುತ್ತಾರೆ ಇಬ್ಬರು ಪಠಂತಿ ಬಹುವಚನ ಇಬ್ಬರಿಗಿಂತ ಜಾಸ್ತಿ ಜನ ಇದ್ದರೆ ಅವಾಗ ಸಹ ತವು ತೇ ಅವರು ತೇ ಅಂದರೆ ಇಬ್ಬರಿಗಿಂತ ಜಾಸ್ತಿ ಇದ್ದರೆ ತೇ ಪಠಂತಿ ಹಾಗೆ ಬರ್ತದೆ ಇದು ಒಂದು ಲಕಾರದ ಉದಾಹರಣೆ ಆಯಿತು ಅದರಲ್ಲಿ ಮೂರು ವಚನಗಳು ಮತ್ತು ಮೂರು ಪುರುಷಗಳು ಈಗ ಪ್ರತಿಯೊಂದು ಲಕಾರದಲ್ಲಿ ಮೂರು ಪುರುಷ ಮೂರು ವಚನಗಳು ಇವೆ ಹಾಗೆ ಒಂಬತ್ತೊಂಬತ್ತು ರೂಪಗಳು ಬರ್ತದೆ ಒಂದು ಕ್ರಿಯಾಪದಕ್ಕೆ ಒಂದು ಲಕಾರದಲ್ಲಿ ಒಂಬತ್ತು ರೂಪಗಳು ಬರ್ತದೆ ಅಂದರೆ ಮೂರು ಪ್ರತಿಯೊಂದು ಪುರುಷದಲ್ಲಿ ಮೂರು ರೂಪ ಇದೆ ಏಕವಚನ ದುವಿವಚನ ಬಹು ವಚನ ಹಾಗೆ ಮೂರು ವಚನಗಳಿದೆ ಆಗ ಒಂಬತ್ತು ಆಯಿತು ರೂಪಗಳು ಒಟ್ಟು ಪಠತಿ ಪಠತಃ ಪಠಂತಿ ಪಠಸಿ ಪಠಃ ಪಠಥ ಪಠಾಮಿ ಪಠಾವಹ ಪಠಾವಹ ಪಠಾಮಹ ಅಂತೇಳಿ ಆಗ ಒಂಬತ್ತು ರೂಪಗಳು ಅದು ಲಟ್ಲಕಾರದಲ್ಲಿ ಪಠ್ ಧಾತುವಿಗೆ ಧಾತುಗಳಿಗೆ ಸಾಮಾನ್ಯವಾಗಿ ಒಂದು ಪದಪದಿ ಅಂತೇಳಿ ಹೇಳ್ತಾರೆ ಪದರೂಪ ಅಂದರೆ ಪರಸ್ಮೈಪದಿ ಮತ್ತು ಆತ್ಮನೇ ಪದಿ ಅಂತೇಳಿ ಎರಡು ರೀತಿಯ ಧಾತುಗಳಿವೆ ಕೆಲವು ಧಾತುಗಳು ಉಭಯ ಕೆಲವು ಪರಸ್ಮೈಯಲ್ಲೂ ಪ್ರಯೋಗ ಆಗ್ತದೆ ಆಮೇಲೆ ಇದರಲ್ಲೂ ಪ್ರಯೋಗ ಆಗ್ತದೆ ಯಾವುದರಲ್ಲಿ ಆತ್ಮನೇ ಪದದಲ್ಲಿ ಸಾಮಾನ್ಯವಾಗಿ ಪರಸ್ಮೈ ಪದದಲ್ಲಿ ಲಟ್ಲಕಾರದ ರೂಪಗಳು ಸಾಧಾರಣ ಎಲ್ಲ ಕ್ರಿಯಾಪದಗಳಿಗೆ ತೀ ತಹ ಅಂತಿ ಸಿ ಥ ಮಿ ವಹ ಮಹ ಹೀಗೆ ಬರ್ತದೆ ಈಗ ಹೇಳಿದ ಹಾಗೆ ಪಠತಿ ಪಠಥಃ ಪಠಂತಿ ಪಠ ಸಿ ಪಠಥ ಪಠ ಥ ಅದೆರಡು ಮಹಾಪ್ರಾಣಗಳು ಪಠಾ ಮಿ ಪಠಾವಹ ಪಠಾಮಹ ಹೀಗೆ ಬರ್ತದೆ ಇದು ಲಟ್ಲಕಾರದ ಒಂದು ಸ್ವರೂಪ ಅದರಲ್ಲಿ ಪರಸ್ಮೇಪದ ಇನ್ನು ಆತ್ಮನೆಪದ ರೂಪಗಳು ಆತ್ಮನೆಪದಿ ಅಂತ ಹೇಳಿದರೆ ಆತ್ಮನೆಪದ ರೂಪಗಳು ಈಗ ಉದಾಹರಣೆಗೆ ಪಠತಿಗೆ ಬರುವುದಿಲ್ಲ ಅದು ಪ ಪರಸ್ಮೈ ಪದ ಮಾತ್ರ ಅದು ಆತ್ಮನೇ ಪದ ಮತ್ತು ಪರಸ್ಮೈ ಎರಡೂ ಇರುವಂಥದ್ದು ಉಭಯ ಪದೀ ಕೆಲವಿದೆ ಉದಾಹರಣೆಗೆ ಭೂಧಾತು ಅದು ಭವತಿ ಅಂತ ಬರ್ತದೆ ಆದರೆ ಭೂಯತೆ ಅಂತೇಳಿ ಕೂಡ ಇದೆ ಹಾಗೆ ಎರಡು ಪದ ಹೌದದು ಹಾಗಾಗಿ ಅದರಲ್ಲಿ ಈಗ ಭವತಿ ಭವಹಿ ಭವಸಿ ಭವಥ ಭವಥ ಭವಾಮಿ ಭವಾವಹ ಭವಾಮಹ ಅಂಥೇಳಿ ಪರಸ್ಮೈ ಪದದಲ್ಲಿ ನಡೆದರೆ ಆತ್ಮನೇ ಪದ ರೂಪಗಳಾದರೆ भूयते भूएते भूयंते भूयसे भूय भूएे भूयध्वे भूये भूयावहे भूयामहे ते हा वर्त तेई सेथे दें ई वहे महे अन्तद ಯಾವುದು ಆತ್ಮನೇ ಪದದಲ್ಲಿ ಲಟ್ ಲಕಾರದಲ್ಲಿ ಆತ್ಮನೇ ಪದ ರೂಪ ಹೀಗೆ ಇದು ಎರಡು ರೀತಿಯಂತಹ ಪದಗಳು ಪ್ರತಿಯೊಂದು ಲಕಾರದಲ್ಲಿ ಕೆಲವು ಧಾತುಗಳಿಗೆ ಇರ್ತವೆ ಉಭಯ ಪದಿ ಧಾತುಗಳಿಗೆ ಆದರೆ ಆಸ್ಮನ ಪದದ ರೂಪಗಳು ಬೇರೆ ಇರ್ತದೆ ಪರಸ್ಮೈ ರೂಪಗಳು ಬೇರೆ ಇರ್ತದೆ ಇದು ಒಂದು ಲಕಾರ ಆಯಿತು ಲಟ್ ವರ್ತಮಾನ ಲಡ್ ವರ್ತಮಾನಿ ಲೇಟ್ ವೇದಿ ಲೇಟ್ಲಕಾರ ವೇದದಲ್ಲಿ ಮಾತ್ರ ಪ್ರಯೋಗದಲ್ಲಿ ಇದೆ ವೈದಿಕ ಮಂತ್ರಗಳಲ್ಲಿ ಮಾತ್ರ ವೇದದಲ್ಲಿರ್ತಕ್ಕಂಥ ಮಂತ್ರಗಳಲ್ಲಿ ಲೇಟ್ಲಕಾರ ಪ್ರಯೋಗದಲ್ಲಿ ಇದೆ ಆ ಲಕಾರ ಲೌಕಿಕ ಸಂಸ್ಕೃತದಲ್ಲಿ ಇಲ್ಲ ಲುಂಗ್ ಲಂಗ್ ಲಿಟಸ್ತಥಾ ಭೂತೆ ಭೂತೆ ಲುಂಗ್ ಲಂಗ್ ಲಿಟಸ್ತಥಾ ಅಂದರೆ ಭೂತಕಾಲದಲ್ಲಿ ಲುಂಗ್ಲಕಾರ ಲಂಗ್ಲಕಾರ ಲಿಟ್ಲಕಾರ ಇವು ಮೂರು ಲ ಕಾರಗಳು ಭೂತಕಾಲದಲ್ಲಿ ಪ್ರಯೋಗ ಆಗ್ತವೆ ಅದರಲ್ಲಿ ಬೇರೆ ಬೇರೆ ಮೂರು ಕೂಡ ಭೂತಕಾಲ ಇರ್ತವೆ ಅದರಲ್ಲಿ ಅನದ್ಯತನ್ನ ಭೂತಕಾಲ ಅಂದರೆ ದೂರದ್ದು ಯಾವಾಗಲೋ ಅಂತೇಳಿ ಹೇಳಲಿಕ್ಕೆ ಒಂದು ಭೂತಕಾಲ ಇರ್ತದೆ ಈಗ ಸದ್ಯ ಆದದ್ದು ಅಂತಾದರೆ ಅದು ಈಗಾಗಲೇ ಮಾಡಿ ಆಯಿತು ಈಗ ಇವತ್ತಿ ನಾನು ಮಾಡಿದೆ ಅಂತೇಳಿ ಹೇಳೋದಕ್ಕೆ ಒಂದು ಇನ್ನೊಂದು ಯಾವಾಗ್ಲೋ ಮಾಡಿದೆ ಅಂಥೇಳಿ ಹಾಗೆ ಬೇರೆ ಬೇರೆ ರೂಪಗಳಿದೆ ಅದರಲ್ಲಿ ಉದಾಹರಣೆಗೆ ಜಗಾಮ ಅಂದರೆ ಹೋದನು ಅಂಥೇಳಿ ಲಿಟ್ಲಕಾರದಲ್ಲಿ ಬರ್ತದೆ ಹ್ಞೂ ಹಾಗೆ ಅದೇ ಈಗ ಲಂಗ್ಲಕಾರದಲ್ಲಿ ಆದರೆ ಆಗ ಛತ್ ಅಂಥೇಳಿ ಬರ್ತದೆ ಹ್ಞೂ ಹಾಗೆ ಬೇರೆ ಬೇರೆ ಇನ್ನೊಂದು ಲುಂಗ್ಲಕಾರ ಅದರಲ್ಲಿ ಇನ್ನೊಂದು ರೂಪ ಬರ್ತದೆ ಹೀಗೆ ಅದು ಲಂಗ್ಲಕಾರದ ಅದು ಭೂತಕಾಲದ ರೂಪಗಳಾಯಿತು ಇನ್ನು ಲಡ್ ವರ್ತಮಾನೇ ಲೇಡ್ ವೇದೇ ಭೂತೆ ಲುಂಗ್ ಲಂಗ್ ಲಿಟಸ್ತಥ ವಿಧ್ಯಾಶೀಷೋಶ್ಚ ಲಿಂಗ್ ಲೋಟೌ ವಿಧಿ ಮತ್ತು ಆಶೀರ್ವಾದ ಆಶೀ ಅಂದರೆ ಆ ಒಂದು ದೃಷ್ಟಿಯಲ್ಲಿ ವಿಧಿ ಅಂದರೆ ಮಾಡಬೇಕು ಎನ್ನತಕ್ಕಂಥ ಅರ್ಥ ವಿದ್ಯಾರ್ಥಕ ಮತ್ತು ಆಶೀರ್ವಾರ್ಥಕ ಅಂದರೆ ಹಾರೈಕೆ ಆಗಲಿ ಅನ್ನತಕ್ಕಂಥ ಅರ್ಥ ಹೀಗೆ ವಿಧಿ ಅಂದರೆ ಆಗಬೇಕು ಅಂಥೇಳಿ ಕಡ್ಡಾಯ ಆಜ್ಞೆ ಇದು ಹಾರೈಕೆ ಹಾಗೆ ವಿಧಿ ಆಶಿಷೋ ಲಿಂಗ್ ಲೋಟೌಂದರೆ ಲಿಂಗ್ಲಕಾರದಲ್ಲಿ ವಿಧಿಲಿಂಗ್ ಆಶೀರ್ಲಿಂಗ್ ಅಂತೇಳಿ ಎರಡಿದೆ ಉದಾಹರಣೆಗೆ ಈಗ ಪಠ ಧಾತುವನ್ನು ತಕೊಂಡರೆ ಪಠೇತ್ ಅಂತ ಬರ್ತದೆ ವಿಧಿಲಿಂಗ್ ಹ್ಞೂ ಅಥವಾ ಆಶೀರ್ಲಿಂಗ್ ಅಂಥೇಳಿ ಅಂದರೆ ಅದರಲ್ಲಿ ಆತ್ಮನೇಪದಿ ಬೇರೆ ಮತ್ತು ಪರಸ್ಮೇಪದಿ ಬೇರೆ ಅದರಲ್ಲಿ ಕೂಡ ಹಾಗೆ ಈಗ ಉದಾಹರಣೆಗೆ ಅದೇ ಬೇರೆ ಬೇರೆ ಧಾತುಗಳನ್ನು ಹಾಗೆ ಕೊಡಬೋದು ಉದಾಹರಣೆ ಅದಾದಮೇಲೆ ಲೋಟ್ಲಕಾರ ಬರ್ತದೆ ಲೋಟ್ಲಕಾರ ಕೂಡ ಅದೇ ರೀತಿಯಲ್ಲಿ ಅಂದರೆ ಪಠತು ಅಂತೇಳಿ ಬರ್ತದೆ या ना अस्तु अंत आग परस्पद लट्लकार अस्ति स्थ सी अति स्थ स्थ अस्व स्म अंतर अस्तु अंत बू तात तू डैश खाली ईन तम त ಆ ನಿ ಆವ ಆಮ ಆ ರೀತಿ ಅಂದರೆ ಕ್ರಿಯಾಪದಗಳು ಪರಿವರ್ತನೆ ಆಗ್ತದೆ ಅಸ್ತು ಅಸ್ತ ಅಸ್ತಂ ಅಸ್ತನ್ ಅಸ್ ಸಂತು ಅಸ್ತು ಅಸ್ತ ಅಸ್ತಂ ಸಂತು ಆಮೇಲೆ ಅಸ್ತಂ ಅಸ್ತ ಅಸ್ ಈಗ ಉದಾಹರಣೆಗೆ ಪಠದಾದು ಪಠತು ಪಠತಾತ್ ಪಠತಂ ಪಠಂತು ಪಠ ಪಠತಂ ಪಠತ ಪಠಾನಿ ಪಠಾವ ಪಠಾಮ ಓದೋಣ ಅಂತ ಹೇಳುವಂಥ ಅರ್ಥ ಹಾಗೆ ಬರ್ತದೆ ಲೋಟ್ಲಕಾರದ ರೂಪಗಳು ಆಮೇಲೆ ವಿದ್ಯಾಶಿಶೋಷ್ಟಿಂಗ್ ಲೋಟವು ಲುಟ್ ಲುಟ್ ಲೃಂಗ್ ಚ ಭವಿಷ್ಯತಿ ಭವಿಷ್ಯ ಭವಿಷ್ಯತ್ ಕಾಲದಲ್ಲಿ ಲುಟ್ ಲೃಟ್ ಮತ್ತು ಲೃಂಗ್ ಈ ಮೂರು ಉದಾಹರಣೆಗೆ ಲೃಟ್ ಲಕಾರದ ರೂಪ ನೋಡಿದರೆ ಇದು ಸರಳ ಭವಿಷ್ಯ ಭವಿಷ್ಯತಿ ಅಂತೇಳಿ ಬರ್ತದೆ ಶಬ್ದ ಪಠಿಷ್ಯತಿ ಕರಿಷ್ಯತಿ ಹೀಗೆ ಬರ್ತದೆ ಭವಿಷ್ಯದ ಕಾಲದಲ್ಲಿ ಮಾಡತಕ್ಕಂಥದ್ದು ಆಗುತ್ತದೆ ಬರೆಯುತ್ತಾನೆ ಓದುವನು ಅಂತೇಳಿ ಪಠಿಷ್ಯತಿ ಸಹ ಪಠಿಷ್ಯತಿ ಅವನು ಓದುವನು ಹಾಗೆ ಬರುತ್ತದೆ ಹೀಗೆ ಇದು ಲಗಳ ಈಗ ಅಸ್ತು ನಮಃ ಅಸ್ತುತಿ ನಿನಗೆ ನಮಸ್ಕಾರವಿರಲಿ ಹೇಳಿ ವ್ಯಾಸ ಶಿಷ್ಯರಾದಂತಹ ಸೂತ ಮುನಿಯೇ ತಮಗೆ ನಮಸ್ಕಾರವಿರಲಿ ಹೇಳಿ ಸಮ್ಯಗುಕ್ತ ತ್ವಯಾ ತಾತ ಪಾರ್ಥಿವಾರ್ಚಾ ವಿಧಾನಕ ನಿಮ್ಮಿಂದ ತ್ವಯಾ ತಾತ ಅಯ್ಯ ತಂದೆ ತಾತ ಅಂದರೆ ತಂದೆ ಅನ್ನತಕ್ಕಂಥ ಅರ್ಥ ತೀರ್ಥರೂಪರೇ ತೀರ್ಥ ಸದಸ್ಯರು ಪವಿತ್ರ ಆದಂಥವರು ಅಂತೇಳಿ ತಂದೆ ತೀರ್ಥರೂಪ ಅಂತೇಳಿ ಅಯ್ಯ ತಂದೆ ತ್ವಯ ಗೌರವಂತ ಶಬ್ದ ಇಲ್ಲಿ ತ್ವಯ ಸಮ್ಯಗುಕ್ತ ಪಾರ್ಥಿವಾರ್ಚಾ ವಿಧಾನಕ ಪಾರ್ಥಿವಲಿಂಗ ಪೂಜೆಯು ಇದನ್ನ ನೀವು ನಿಮ್ಮಿಂದ ಚೆನ್ನಾಗಿ ಹೇಳಲ್ಪಟ್ಟಿತು ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ಕಾಮನಾಭೇದಾಶ್ರಿತ್ಯ ಸಂಖ್ಯಾಬ್ರೂಹಿ ವಿಧಾನತಃ ಶಿವ ಪಾರ್ಥಿವಲಿಂಗಾಂ ಕೃಪಯ ದೀನವತ್ಸಲ ಅಯ್ಯ ದೀನವತ್ಸಲನೆ ಅಯ್ಯ ಕರುಣಾಚಾರ್ಯಾದಂತಹ ದೀನರಿಗೆ ಹ್ಞೂ ವಾತ್ಸಲ್ಯವನ್ನು ತೋರತಕ್ಕಂತಹ ಮುನಿಯೇ ಕಾಮನಾಭೇದ ಆಶ್ರಿತ್ಯ ಶಿವ ಪಾರ್ಥಿವಲಿಂಗಾಂಥ ಸಂಖ್ಯಾಂ ವಿಧಾನತಃ ಬ್ರೂಹಿ ವಿಧಿವತ್ತಾಗಿ ಹೇಳಿರಿ ಯಾವುದನ್ನು ಈಗ ಪೂಜಿಸುವವರ ಕಾಮನಾ ಭೇದಗಳನ್ನ ಅನುಸರಿಸಿ ಇಚ್ಛೆಗಳನ್ನು ಫಲ ಇಚ್ಛೆಗಳನ್ನು ಅನುಸರಿಸಿ ಏನೇನು ಅವರಿಗೆ ವಾಂಛಿತಗಳು ಬೇಕು ಇಷ್ಟಾರ್ಥ ಸಿದ್ಧಿ ಏನಾಗಬೇಕು ಎಂಬುದನ್ನು ಅನುಸರಿಸಿ ಶಿವ ಪಾರ್ಥಿವ ಸಂಖ್ಯೆ ಏನಾಗಬೇಕಿದ್ರೆ ಎಷ್ಟು ಲಿಂಗಗಳ ಪೂಜೆ ಮಾಡಬೇಕು ಎಷ್ಟು ಪಾರ್ಥಿವ ಲಿಂಗಗಳು ಪೂಜೆ ಮಾಡಬೇಕು ಯಾವ ಫಲ ಸಿಗಬೇಕಿದ್ರೆ ಎನ್ನತಕ್ಕಂಥ ಬಗ್ಗೆ ವಿಧಿವತ್ತಾಗಿ ಅದನ್ನು ನಮಗೆ ತಿಳಿಸಿರಿ ಅಂತೇಳಿ ಕೇಳ್ತಾರೆ ಸೂತವಾಚ ಶೃಣುಧ್ವಂ ವಿಷಯಸರ್ಚಾ ವಿಧಾನಕನುಷ್ಠಾನೇಣ ಕೃತಕೃತ್ಯೋ ಭನ್ನರ ಸೂತಮನಿಯು ಹೇಳ್ತಾನೆ ಶೃಣುಧ್ವಂ ವಿಷಯ ಸರ್ವೇ ಅಯ್ಯಾರು ಮುನಿಗಳೇ ನೀವೆಲ್ಲರೂ ಕೂಡ ಕೇಳಿರಿ ಶೃಣುಧ್ವಂ ನೋಡಿ ಇಲ್ಲಿ ಬರ್ತದೆ ಪಠಧ್ವಂ ಅಂತ ಹೇಳಿದಾಗೆ ಪಠೇತ್ ಪಠೆ ತಾಂ ಪಠೇಯು ಪಠ ಪಠೇತ್ ಎನ್ನತಕ್ಕಂಥ ರೂಪದಲ್ಲಿ ಬರ್ತದೆ ಇದು ಶೃಣುಧ್ವಂ ಪಠತಾಂ ಅಂತೇಳಿ ಅದೇ ವಿಧಿಲಿಂಗ್ ಆಶೀರ್ಲಿಂಗ್ ಪಠೇತಂದರೆ ವಿಧಿಲಿಂಗ್ ಇದು ಪಠೇತಂದರೆ ಆಶೀರ್ಲಿಂಗ್ ವಿಧಿಲಿಂಗ್ ಅಂದರೆ ಪಠತಾಂ ಅಂತೇಳಿ ಬರ್ತದೆ ಹ್ಞೂ ಪಠತಾಂ ಪಠೇತಾಂ ಪಠಂತಂ ಅಂಥೇಳಿ ಓದಲ್ಪಡಬೇಕು ಅಂಥೇಳಿ ಪಠತಾಂ ಪಠೇತಾಂ ಪಠಂತಂ ಹಾಗಾದ್ರಲ್ಲಿ ಮಧ್ಯಮ ಪುರುಷದಲ್ಲಿ ಬಹುವಚನ ಪಠಧ್ವಂ ಪಠ ಅಂದರೆ ಓದ ಓದಬೇಕು ನೀವು ಅಂಥೇಳಿ ಹಾಗೆ ಶೃಣುಧ್ವಂ ಅಂತೇಳಿ ಕೇಳಿರಿ ಶೃಣುಧ್ವಂ ಋಷಯ ಸರ್ವೇ ಪಾರ್ಥಿವಾರ್ಚಾ ವಿಧಾನಕಂ ಯಸ ಅನುಷ್ಠಾನ ಮಾತ್ರೇಣ ಕೃತಕೃತ್ಯೋ ಭವೆ ನರಹೋ ಯಾವುದರ ಅನುಷ್ಠಾನವನ್ನು ಮಾಡಿದರೆ ಅನುಷ್ಠಾನ ಮಾತ್ರದಿಂದಲೇ ನರನು ಕೃತಾರ್ಥನಾಗ್ತಾನೋ ಕೃತಕೃತ್ಯನೆ ಎನಿಸಿಕೊಳ್ತಾನೋ ಅಂತಹ ಪಾರ್ಥಿವಲಿಂಗ ಪೂಜಾ ವಿಧಿಯನ್ನು ಹೇಳ್ತೇನೆ ಕೇಳಿರಿ ಅದರ ಸಂಖ್ಯಾ ಇದನ್ನೆಲ್ಲ ಎಲ್ಲರೂ ಕೇಳಿರಿ ಅಂತೇಳಿ ಹೇಳ್ತಾರೆ ಅಕೃತ್ವ ಪಾರ್ಥಿವಂ ಲಿಂಗಂ ಯೋನ್ಯದೇವ ಪ್ರಪೂಜೆಯೇತ್ ವೃಥವತಿ ಸಾ ಪೂಜಾ ದಮದ ದಮದಾನದ ವೃಥ ಯಾವ ಪಾರ್ಥಿವಲಿಂಗವನ್ನು ಪೂಜೆ ಮಾಡದೆ ಬೇರೆ ದೇವತೆಗಳನ್ನು ಪೂಜಿಸ್ತಾನ ಅಕೃತ್ ಪಾರ್ಥಿವ ಲಿಂಗಂ ಯೋ ಯಾ ಅನ್ಯದೇವ ಪ್ರಪೂಜೇತ್ ವೃಥವತಿ ಸಾ ಪೂಜಾ ಅಂತಹ ಪೂಜೆಯ ವ್ಯರ್ಥ ಆಗ್ತದೆ ಆ ಪೂಜೆಗೋಸ್ಕರವಾಗಿ ಮಾಡಿರತಕ್ಕಂತಹ ದಮ ದಾನಾದಿಗಳು ಜಿತೇಂದ್ರಿಯತ್ವ ದಮ ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸುವಂಥದ್ದು ದಮ ಮನಃಪ್ರಶಮನ ಅಂದರೆ ಅದು ಶಮ ಮನಸ್ಸನ್ನು ನಿಗ್ರಹಿಸುವಂಥದ್ದು ಇದು ಧಮಶಮ ಆದಿಗಳು ಅಂಥೇಳಿ ಶಮ ಧಮ ಆದಿ ಷಟ್ ಸಂಪತ್ತಿ ಅಂಥೇಳಿ ಬರ್ತದೆ ವೇದಾಂತದಲ್ಲಿ ಶಮ ದಮ ತಿಕ್ಷ ಉಪರತಿ ಹ್ಞೂ ಅಂಥೇಳಿ ಬೇರೆ ಬೇರೆ ಅದರಲ್ಲಿ ಬರ್ತದೆ ಆರು ಸಂಪತ್ತುಗಳು ವಿವೇಕ ವೈರಾಗ್ಯಾದಿಗಳು ಹ್ಞೂ ಸದಸದ್ವಿವೇಕ ಇಹಾಮೂತ್ರ ಫಲಭೋಗ ವಿರಾಗ ಶಮಧಮಾದಿ ಷಟ್ ಸಂಪತ್ತಿ ಅಂದರೆ ಹಾಗೆ ಆರು ಇಹಾಮೂತ್ರ ಫಲಭೋಗ ವಿರಾಗ ಇಲ್ಲಿ ಅಲ್ಲಿ ಅಂದರೆ ಲೌಕಿಕವಾಗಿ ಪಾರಲೌಕಿಕವಾಗಿ ಫಲ ಇಂಥ ಫಲ ಬೇಕು ಅಂಥೇಳಿ ಹೇಳ್ತಕ್ಕಂಥ ಒಂದು ಆ ಸಂಕಲ್ಪ ಬಯಕೆ ಇಲ್ಲದಿರುವಂಥದ್ದು ಅದ್ರ ಬಗ್ಗೆ ವೈರಾಗ್ಯ ಬರುವಂಥದ್ದು ಇಹಾಮತ್ರ ಫಲ ಹೋಗ ವಿರಾಗಹ್ ಅದು ಬೇರೆ ಇದೆ ಆಮೇಲೆ ಶಮದಮಾದಿ ಷಟ್ಸಂಪತ್ತಿ ಹೀಗೆ ಅದು ಬೇರೆ ಬೇರೆ ಬರ್ತದೆ ಈಗ ನಾವಿಲ್ಲಿ ಏನು ಹೇಳ್ತಾ ಇದ್ದೇವೆ ದಮ ಮತ್ತು ದಾನ ಏನು ಮಾಡಿದ್ದಾರೆ ಆ ಪೂಜೆಗಾಗಿ ಅದು ಕೂಡ ವ್ಯರ್ಥ ಆಗ್ತದೆ ಅಂತೇಳಿ ಇಲ್ಲಿ ಸೂತಮನಿಗಳು ಹೇಳ್ತಾ ಇದ್ದಾರೆ ದಮದಾನಾಧಿಕೃಥ ಸಂಖ್ಯಾ ಪಾರ್ಥಿವಲಿಂಗಾಂ ಅಂದರೆ ಬೇರೆ ದೇವತೆಯನ್ನು ಪೂಜಿಸಿದರೆ ಸಂಖ್ಯಾ ಪಾರ್ಥಿವಲಿಂಗಾಂ ಯಥ ನಿಗದ್ಯತೆ ಸಂಖ್ಯಾ ಸಧ್ಯ ಮುನಿಶ್ರೇಷ್ಠ ನಿಶ್ಚಯ ಫಲಪ್ರದ ಪಾರ್ಥಿವಲಿಂಗಗಳ ಸಂಖ್ಯೆಯನ್ನು ಫಲಕಾಮನೆಗಳ ಭೇದವನ್ನು ಆಶ್ರಯಿಸಿ ಹೇಳುತ್ತೇನೆ ಸಂಖ್ಯ ಸದ್ಯ ಮುನುಶ್ರೇಷ್ಠ ಅದೇ ಮುನಿಶ್ರೇಷ್ಠನೇ ಸಂಖ್ಯಾ ಸದ್ಯ ನಿಶ್ಚಯನ ಫಲಪ್ರದ ಪಾರ್ಥಿವಲಿಂಗದ ಸಂಖ್ಯೆಯು ಸದ್ಯ ಫಲವನ್ನು ಕೂಡಲೇ ಫಲವನ್ನು ನಿಶ್ಚಯವಾಗಿ ಕೊಡುತ್ತದೆ ಸಂಖ್ಯೆ ಅಂದರೆ ಎಷ್ಟು ಸಂಖ್ಯೆಯ ಪೂಜೆಯನ್ನು ಮಾಡಿದರೆ ಏನು ಫಲ ಇದೆ ಅಂತ ಹೇಳ್ತಾರೋ ಅಷ್ಟು ಸಂಖ್ಯೆಯ ಲಿಂಗಗಳನ್ನು ಪೂಜೆ ಮಾಡಿದರೆ ಅದರ ಫಲ ತತ್ಕ್ಷಣ ಸಿಗ್ತದೆ ಆ ಕ್ಷಣದಲ್ಲಿ ತ ಸದ್ಯವೇ ಬೇ ಪ್ರಥಮ ಆವಾಹನಂ ತತ್ರ ಪ್ರತಿಷ್ಠಾ ಪೂಜನ ಪೃಥಕ್ ಲಿಂಗಾಕಾರಂ ಸಮಂ ಜ್ಞೇಯಂ ಸರ್ವಂಥತ್ರ ಪೃಥಕ್ ಪೃಥಕ್ ಆ ಪಾರ್ಥಿವ ಲಿಂಗಗಳಲ್ಲಿ ಮೊದಲು ಆವಾಹನೆ ಬಳಿಕ ಪ್ರತಿಷ್ಠೆ ಆಮೇಲೆ ಪೂಜೆ ಮುಂತಾದವುಗಳನ್ನು ಬೇರೆ ಬೇರೆಯಾಗಿ ಆಯಾಯ ಲಿಂಗಗಳಿಗೆ ಅನುಸಾರವಾಗಿ ಮಾಡಬೇಕು ನೋಡಿ ಒಟ್ಟಿಗೆ ಅಲ್ಲದಕ್ಕೂ ಒಟ್ಟಿಗೆ ಆವಾಹನೆ ಮಾಡಿ ಒಟ್ಟಿಗೆ ಪ್ರತಿಷ್ಠೆ ಮಾಡಿ ಒಟ್ಟಿಗೆ ಪೂಜೆ ಮಾಡೋದಲ್ಲ ಬೇರೆ ಬೇರೆಯಾಗಿ ಮಾಡಬೇಕು ಒಂದಕ್ಕೆ ಮಾಡಿದ ಮೇಲೆ ಇನ್ನೊಂದಕ್ಕೆ ಅಂತಲೇ ಹೇಳ್ತಾರೆ ವಿದ್ಯಾರ್ಥಿ ಪುರುಷ ಪ್ರೀತ್ಯ ಸಹಸ್ರ ಮಿತ ಪಾರ್ಥಿವಂ ಪೂಜೆಯೇ ತತ್ಫಲಂ ಪ್ರತ್ಫಲಪ್ರದಂ ವಿದ್ಯೆಯನ್ನು ಅಪೇಕ್ಷಿಸ್ತಕ್ಕಂತಹ ಪುರುಷನು ಸಾವಿರ ಪಾರ್ಥಿವ ಲಿಂಗಗಳನ್ನು ಅರ್ಚಿಸಬೇಕು ಅದರಿಂದ ನಿಶ್ಚಯವಾಗಿ ವಿದ್ಯೆಯು ಲಭಿಸ್ತದೆ ಹೇಗೆ ಅರ್ಚಿಸಬೇಕು ಅಂದರೆ ಒಂದೊಂದಾಗಿ ಸಾವಿರ ಪಾರ್ಥಿವಲಿಂಗಗಳು ಒಂದರದ್ದು ಸಂಪೂರ್ಣ ಆದ ಮೇಲೆ ಅರ್ಚನೆ ಎಲ್ಲಿಂದ ಆವಾಹನೆ ಪ್ರತಿಷ್ಠೆ ಪೂಜೆ ಉಪಚಾರ ಸೋಡುಶ ಅಭಿಷೇಕ ಪೂಜೆ ಎಲ್ಲ ಆದ ಮೇಲೆ ಇನ್ನೊಂದರದ್ದು ಆ ರೀತಿ ಮಾಡಬೇಕು ವಿದ್ಯೆಯನ್ನು ಅಪೇಕ್ಷಿಸತಕ್ಕಂಥವನು ಸಾವಿರ ಲಿಂಗಗಳನ್ನು ಆ ರೀತಿ ಪೂಜೆ ಮಾಡಬೇಕು ಇದರಿಂದ ಖಂಡಿತವಾಗಿಯೂ ಅವನು ವಿದ್ಯೆಯನ್ನು ಹೊಂದುತ್ತಾನೆ ನರಃ ಪಾರ್ಥಿವಲಿಂಗಾಂ ಧನಾರ್ಥಿ ಚತಾರ್ಧಕಂ ಪುತ್ರಾರ್ಥಿ ಸಾರ್ಧಸಾಹಸ್ರಂ ವಸ್ತ್ರಾರ್ಥಿ ಶತಪಂಚಕಂ ಅಂದರೆ ಧನಾರ್ಥಿ ಹಣವನ್ನು ಸಂಪತ್ತನ್ನು ಅಪೇಕ್ಷಿಸ್ತಕ್ಕಂಥವ ಪುರುಷನು ನರಃ ತದರ್ಧಕಂ ಆ ಸಾವಿರ ಅಂತ ಹೇಳಿತ್ತಲ್ಲ ಈಗಾಗಲೇ ವಿದ್ಯಾರ್ಥಿಗೆ ಅದರ ಅರ್ಧ ಅಂದರೆ ಐನೂರು ಪಾರ್ಥಿವ ಪೂಜಿಸಬೇಕು ಪುತ್ರಾರ್ಥಿ ಸಾರ್ಧ ಸಹಸ್ರಂ ಸಾರ್ಧ ಸಹಸ್ರ ಅಂದ್ರೆ ಏನು ಪುತ್ರಾರ್ಥಿಯು ಸಹಸ್ರ ಅಂದರೆ ಸಾವಿರ ಲಿಂಗಗಳನ್ನು ಎಷ್ಟು ಎಷ್ಟು ಸಾವಿರ ಅಂದರೆ ಸಹಸ್ರ ಅರ್ಧ ಸಹಿತವಾದ ಸಾವಿರ ಅರ್ಧ ಸಾವಿರ ಮತ್ತು ಒಂದು ಸಾವಿರ ಅಂದರೆ ಅಷ್ಟು ಒಂದೂವರೆ ಸಾವಿರ ಒಂದು ಸಾವಿರದ ಐನೂರು ಲಿಂಗಗಳನ್ನು ಪೂಜಿಸಬೇಕು ಪುತ್ರ ಪುತ್ರಾರ್ಥಿ ಆದವನು ಪುತ್ರವನ್ನು ಅಪೇಕ್ಷಿಸ್ತಕ್ಕಂಥವನು ವಸ್ತ್ರಾರ್ಥಿ ಶತಪಂಚಕಂ ವಸ್ತ್ರವನ್ನು ಅಪೇಕ್ಷಿಸ್ತಕ್ಕಂಥ ಐನೂರು ಶಿವಲಿಂಗಗಳನ್ನು ಪಾರ್ಥಿವಲಿಂಗಗಳನ್ನು ಪೂಜೆ ಮಾಡಬೇಕು ಪಾರ್ಥಿವಲಿಂಗ ಅಂದರೆ ತಮಗೆಲ್ಲ ಗೊತ್ತು ಪೃಥ್ವಿ ತತ್ವ ಪಾರ್ಥಿವ ಅಂದರೆ ಪಾರ್ಥಿವಲಿಂಗ ಹೆಚ್ಚಾಗಿ ಮಣ್ಣಿನ ಲಿಂಗವನ್ನು ಹೇಳುವಂಥದ್ದು ಆಮೇಲೆ ಮೋಕ್ಷಾರ್ಥಿ ಕೋಟಿಗುಣಿತ ಭೂಕಾಮಶ್ಚ ಸಹಸ್ರಕಂ ದಯಾ ದಯಾರ್ಥೀ ಚ ತ್ರಿಸಾಹಸ್ರಂ ತೀರ್ಥಾರ್ಥಿ ದ್ವಿಸಹಸ್ರಕಂ ಮೋಕ್ಷಾರ್ಥಿ ಆದವನು ಮುಕ್ತಿಯನ್ನು ಅಪೇಕ್ಷಿಸ್ತಕ್ಕಂಥವನು ಕೋಟಿ ಲಿಂಗಗಳನ್ನು ಭೂಕಾಮಶ್ಚ ಸಹಸ್ರಕಂ ಭೂಮಿಯನ್ನು ಅಪೇಕ್ಷಿಸತಕ್ಕಂಥ ಸಾವಿರ ಲಿಂಗಗಳನ್ನು ದಯಾರ್ಥೀ ತ್ರಿಸಾಹಸ್ರಂ ದಯೆಯನ್ನು ಅಪೇಕ್ಷಿಸ್ತಕ್ಕಂಥವನು ಮೂರು ಲಿಂಗಗಳನ್ನು ಈಗ ಏನಾದರೂ ಯಾವುದೋ ಒಂದು ವಿಷಯದಲ್ಲಿ ನಮಗೆ ದಯೆ ಭಗವಂತನ ದಯೆ ಬೇಕು ನಮಗೆ ಆವಾಗ ಮೂರು ಸಾವಿರ ಲಿಂಗಗಳನ್ನು ತೀರ್ಥಾರ್ಥಿ ದ್ವಿ ಸಹಸ್ರ ಕಂ ತೀರ್ಥವನ್ನು ಅಪೇಕ್ಷಿಸ್ತಕ್ಕಂಥವನು ಅಂದರೆ ತೀರ್ಥ ಅಂದರೆ ಏನು ನಾವು ಜಲಮೂಲಗಳು ಅಂತೇಳಿ ತಿಳಿಬೋದು ಈಗ ಒಂದು ನೀರಾಗಬೇಕಿದ್ರೆ ನಮಗೆ ಒಂದು ಬಾವಿ ತೆಗಿಬೇಕು ಅಥವಾ ಬೋರ್ ತೆಗಿಬೇಕು ಆವಾಗ ಕೊಡವೆ ಬಾವಿ ನೀರು ಸಿಗಬೇಕು ಅಂತ ಹೇಳಿದರೆ ತೀರ್ಥಾರ್ಥಿ ಜಲಮೂಲ ಬೇಕು ಅಂತಿದರೆ ದ್ವಿ ಸಹಸ್ರಂ ಎರಡು ಸಾವಿರ ಲಿಂಗಗಳು ಪಾರ್ಥಿವಲಿಂಗಗಳು ಪೂಜೆಯನ್ನು ಮಾಡಬೇಕು ತೀರ್ಥ ಅಪೇಕ್ಷೆಯಾದವನು ಅಲ್ಲ ಇಲ್ಲಿ ಏನು ಹೇಳಿದ್ರೀಗ ದಯಾರ್ಥಿ ತ್ರಿಸಹಸ್ರಂ ದಯನ್ನು ಅಪೇಕ್ಷಿಸ್ತಕ್ಕ ಮೂರು ಸಾವಿರ ಲಿಂಗಗಳನ್ನು ತೀರ್ಥಾರ್ಥಿ ದ್ವಿಸಹಸ್ರಕಂ ತೀರ್ಥವನ್ನು ಅಪೇಕ್ಷಿಸತಕ್ಕ ಎರಡು ಸಾವಿರ ಲಿಂಗಗಳನ್ನು ಪೂಜೆ ಮಾಡಬೇಕು ಸುಹೃತ್ಕಾಮಿ ತ್ರಿಸಹಸ್ರಂ ವಶ್ಯಾಥಿ ಶತಮಷ್ಟಕಂ ಮಾರಣಾರ್ಥಿ ಸಪ್ತಶತ ಮೋಹನಾರ್ಥಿ ಶತಾಷ್ಟಕಂ ಸುಹೃತ್ಕಾಮಿ ಸುಹೃತ್ ಅಂದರೆ ಮಿತ್ರ ಒಳ್ಳೆಯ ಹೃದಯ ಇರುವವ ಸುಹೃತ್ ಹೃತ್ ಅಂದರೆ ಹೃದಯ ಸುಹೃದಯಿ ಅಂದರೆ ಸಹೃದಯಿ ಅಂತೇಳಿ ಹೇಳ್ತಾರೆ ಸುಹೃತ್ ಅಂದರೆ ಮಿತ್ರ ಸಹೃದಯಿಗಳು ಅಂದರೆ ಸಜ್ಜನರು ಅಂಥೇಳಿ ಒಳ್ಳೆಯ ಮನಸ್ಸು ಇರತಕ್ಕಂಥವ್ರು ಒಳ್ಳೆಯ ಹೃದಯ ವಿಶಾಲ ಹೃದಯಗಳು ಸಹೃದಯಿಗಳು ಹಾಗೆ ಇಲ್ಲಿ ಸುಹೃತ್ ಅಂದರೆ ಮಿತ್ರ ಸುಹೃತ್ ಕಾಮಿ ಮಿತ್ರರನ್ನು ಅಪೇಕ್ಷಿಸ್ತಕ್ಕಂಥವ್ರು ಸ್ನೇಹಿತರನ್ನು ಅಪೇಕ್ಷಿಸುವವನು ಮೂರು ಲಿಂಗಗಳನ್ನು ತ್ರಿ ಸಹಸ್ರಂ ವಶ್ಯಾತಿ ಶತಮಷ್ಟಕಂ ಅಂದರೆ ವಶೀಕರಣವನ್ನು ಪೇಷಿಸ್ತಕ್ಕಂಥವನು ಎರಡು ನೂರು ಲಿಂಗಗಳನ್ನು ಇನ್ನೂರು ಲಿಂಗಗಳನ್ನು ಅಂತ ಹೇಳ್ತಾರೆ ಮರಣಾರ್ಥಿ ಸಪ್ತಶತ ಏಳುನೂರು ಲಿಂಗಗಳನ್ನು ಯಾರು ಶತ್ರುನಾಶವನ್ನು ಅಪೇಕ್ಷಿಸ್ತಕ್ಕಂಥವನು ಆಮೇಲೆ ಮೋಹನಾರ್ಥಿ ಶತಾಷ್ಟಕಂ ಮೋಹನ ವಿದ್ಯೆಯನ್ನು ಅಪೇಕ್ಷೆ ಮೋಹನ ಮೋಹಿಸುವಂಥದ್ದು ಅಂತಹ ವಿದ್ಯೆ ಅದಕ್ಕೆ ಎಂಟು ಲಿಂಗಗಳನ್ನು ಅರ್ಚಿಸಬೇಕು ಅಂತ ಹೇಳ್ತಾರೆ ವಶ್ಯ ಮೋಹನ ಎರಡಕ್ಕೂ ಕೂಡ ಎಂಟುನೂರು ಲಿಂಗಗಳು ನಿಗಡಾನ್ ಮುಕ್ತಿಕಾಮಸ್ತೂ ಬಂಧನದಿಂದ ಜೈಲಿನಿಂದ ಮುಕ್ತಿ ಬೇಕು ಅಂತ ಇದ್ದರೆ ಸಹಸ್ರಂ ಸಾರ್ಧಮ ಉತ್ತಮ ಉತ್ತಮವಾದಂತಹ ಒಂದೂವರೆ ಸಾವಿರ ಸಾವಿರದ ಐನೂರು ಲಿಂಗಗಳನ್ನು ಪೂಜಿಸಬೇಕು ಮಹಾರಾಜಭಯ ಪಂಚಶತ ಜ್ಞೇಯಂ ಜ್ಞಾನಿಗಳು ಹೇಳ್ತಾರೆ ರಾಜಭಯ ಇದ್ದರೆ ಮಹಾರಾಜನ ಭಯ ಇದ್ದಲ್ಲಿ ಪಂಚಶತ ಐನೂರು ಲಿಂಗ್ಗಳನ್ನು ಪೂಜಿಸಬೇಕು ಅಂದರೆ ಉದಾಹರಣೆಗೆ ಈಗ ಈಗ ಉದಾಹರಣೆಗೆ ತೆರಿಗೆ ರಾಜನ ಈಗ ನಾವು ರಾಜ ಅಂತ ಹೇಳಿದರೆ ಈಗ ಸರ್ಕಾರ ತೆರಿಗೆ ಭಯ ಇದೆ ಒಬ್ಬರಿಗೆ ಅಥವಾ ಯಾವುದೋ ಒಂದು ಕಾನೂನಿನ ಭಯ ಇದೆ ಈಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ ದೂರು ಹೋಗಿದೆ ಆರಕ್ಷಕರಿಗೆ ಬಂಧನ ಭೀತಿ ಇದೆ ಈ ರೀತಿಯಾದ ಬೇರೆ ಬೇರೆ ಅದಕ್ಕೆ ರಾಜ ಭಯ ಅಂತೇಳಿ ಹೇಳ್ತಾರೆ ಕಾನೂನಿನ ಅದರಲ್ಲಿ ಯಾವುದೋ ಒಂದು ಅಪರಾಧ ಆಗಿರ್ತದೆ ಅಂತಹ ಭಯದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಐನೂರು ಲಿಂಗಗಳನ್ನು ಅರ್ಚಿಸಬೇಕು ಅದೇ ಈಗಾಗಲೇ ಕಾರಾಗೃಹದೊಳಗಿದ್ದರೆ ಬಿಡುಗಡೆಯನ್ನು ಅಪೇಕ್ಷಿಸ್ತಾ ಇದ್ದರೆ ಆವಾಗ ಸಾವಿರದ ಐನೂರು ಲಿಂಗಗಳನ್ನು ಪೂಜಿಸಬೇಕು ಬಂಧನದ ಭಯ ಇದ್ದರೆ ಅಥವಾ ರಾಜನ ಭಯ ಯಾವುದೇ ಒಂದು ರೀತಿಯಲ್ಲಿದ್ದರೆ ಆವಾಗ ಐನೂರು ಲಿಂಗಗಳು ಹೀಗೆ ನಿಘಡಾನ್ ಮುಕ್ತಿ ಕಾಮಸ್ತು ಸಹಸ್ರಂ ಸಾರ್ಧಮ ಉತ್ತಮ ಮಹಾರಾಜ ಭಯೇ ಪಂಚಶತಂ ಜ್ಞೇಯ ವಿಚಕ್ಷಣೈಹಿ ಹಾಗೆಯೇ ವಿಚಕ್ಷಣರು ಅಂದರೆ ಜ್ಞಾನಿಗಳು ವಿಶೇಷವಾದ ಚಾತುರ್ಯ ನಿಪುಣತೆ ಇರತಕ್ಕಂಥವರು ವಿಚಕ್ಷಣರು ಚಕ್ಷು ಅಂತ ಚಕ್ಷ ಅಂದರೆ ಇಲ್ಲಿ ಇಂದ್ರಿಯಗಳನ್ನು ಹೇಳಿದರು ವಿಶೇಷವಾದ ಶಕ್ತಿ ಇರತಕ್ಕಂಥವ್ರು ಚೌರಾದಿ ಸಂಕಟೇ ಜ್ಞೇಯ ಶತದ್ವಯಂ ಇನ್ನೂರು ಲಿಂಗಗಳನ್ನು ಚೋರ ಇದ್ದಲ್ಲಿ ಕಳ್ಳರ ಹೆದರಿಕೆ ಇದ್ದಲ್ಲಿ ಇನ್ನೂರು ಲಿಂಗಗಳು ಪಾರ್ಥಿವಲಿಂಗಗಳನ್ನು ಅರ್ಚಿಸಬೇಕು ಡಾಕಿನ್ಯಾಧಿಭಯೇ ಪಂಚಶತು ಮುಕ್ತಂತು ಪಾರ್ಥಿವಂ ಡಾಕಿನಿ ಮುಂತಾದ ಪಿಶಾಚಿಗಳ ಬಾಧೆ ಇದ್ದಲ್ಲಿ ಐನೂರು ಲಿಂಗಗಳನ್ನು ಪೂಜಿಸಬೇಕು ಪಾರ್ಥಿವಲಿಂಗಗಳನ್ನ ದಾರಿದ್ರ್ಯೆ ಪಂಚಸಹಸ್ರಂ ಅಯುತ ಸರ್ವಕಾಮದ ಉಚ್ಚಾಟನ ಪರಶ್ಚವ ಸಹಸ್ರಂಚೋಕ್ತಃ ದಾರಿದ್ರ್ಯ ಬಡತನ ಪ್ರಾಪ್ತವಾದಲ್ಲಿ ಐನೂರು ಪಂಚಸಹಸ್ರಂ ಐದು ಸಾವಿರ ಲಿಂಗಗಳನ್ನು ಪೂಜಿಸಬೇಕು ಅದು ಸರ್ವ ಕಾಮನೆಗಳನ್ನು ಪೂರೈಸ್ತದೆ ಆ ರೀತಿ ಮಾಡಿದೆ ಅಲ್ಲಿ ಅಂದರೆ ಪಂಚಸಹಸ್ರಂ ಆಯುತಮ್ ಸರ್ವಕಾಮದ ಅಂದರೆ ಬಡತನ ಹೋಗಲಿಕ್ಕೆ ಐದು ಲಿಂಗಗಳನ್ನು ಪೂಜೆ ಮಾಡಬೇಕು ಸರ್ವಕಾಮದ ಎಲ್ಲ ಇಷ್ಟಾರ್ಥಗಳು ಈಡೇರಬೇಕು ಅಂತಿದ್ದರೆ ಬಡವನಿಗೆ ಆವಾಗ ಹತ್ತು ಲಿಂಗಗಳನ್ನು ಅರ್ಚಿಸಿದರೆ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಉಚ್ಚಾಟನ ಪರಶ್ಚೈವ ಶತ್ರುಗಳನ್ನು ಓಡಿಸಬೇಕು ಚಾಟನೆ ಮಾಡಬೇಕು ಅಂತೇಳಿ ಆದರೆ ಸಾವಿರ ಲಿಂಗಗಳನ್ನು ಅರ್ಚನೆ ಮಾಡಬೇಕು ಸಹಸ್ರಂಚ ಯಥೋಕ್ತಃ ಯಥಾ ಉಕ್ತಃ ಹೇಳಿದ ಪ್ರಕಾರವಾಗಿ ಸಾವಿರಲಿಂಗಗಳು ಸ್ತಂಭನಾರ್ಥಿ ಸಹಸ್ರಂತೂ ಶತ್ರು ಸ್ತಂಭನವನ್ನು ಅಪೇಕ್ಷಿಸ್ತಕ್ಕಂಥ ಶತ್ರು ಸ್ತಂಭನ ಅಂದರೆ ನಿಲ್ಲಿಸುವಂಥದ್ದು ಬಂಧನ ಇದ್ದಲ್ಲಿ ಸ್ತಂಭನ ಮಾಡುವಂಥದ್ದು ಅಲ್ಲಡ್ದಾಗ ಸಹಸ್ರಂತು ಸಾವಿರ ಲಿಂಕುಗಳನ್ನು ಅರ್ಚನೆ ಮಾಡಬೇಕು ಸ್ತಂಭನ ಮಾಡಬೇಕಿದ್ರೆ ದ್ವೇಷಣಾರ್ಥಿ ತದರ್ಧಕಂ ದ್ವೇಷಣವನ್ನು ಅಪೇಕ್ಷಿಸ್ತಕ್ಕಂಥವನು ದ್ವೇಷಣ ಅಂದರೆ ದ್ವೇಷಿಸುವಂಥದ್ದು ದ್ವೇಷಿಸ್ಲಿಕ್ಕೊಂದು ಶಕ್ತಿ ಬೇಕಾಗ್ತದೆ ಈಗ ಋಗ್ವೇದದಲ್ಲಿ ಬರ್ತದೆ ದಿನನಿತ್ಯವೂ ಕೂಡ ಸೂರ್ಯನನ್ನು ದ್ವೇಷಿಸತಕ್ಕಂಥದ್ದು ಸೂರ್ಯ ನೋಡದೆ ಯುದ್ಧ ಮಾಡುವಂಥದ್ದು ದಿನಂ ಪ್ರತಿ ಹ್ಞೂ ಮಂದೇಹ ಅರುಣ ರಾಕ್ಷಸರು ಮಂದೇಹ ಮತ್ತು ಅರುಣ ಮೊದಲಾದಂತಹ ರಾಕ್ಷಸರುಗಳು ಮಂದೇಹ ಅರುಣರು ಅಂತೇಳಿ ಹೇಳ್ತಾರೆ ಅವರು ತಪಸ್ಸು ಮಾಡಿ ಪಡ್ಕೊಂಡಂತಹ ವಾರ ಅದು ಹ್ಞೂ ಯಾವುದು ಬ್ರಹ್ಮನನ್ನು ತಪಸ್ ಮಾಡಿ ಸೂರ್ಯ ನೋಡದೆ ಹೋರಾಡತಕ್ಕಂತಹ ಒಂದು ಅದು ದ್ವೇಷಣ ಅಂತೇಳಿ ಹೋರಾಡುವ ಶಕ್ತಿಯನ್ನು ಕೊಡು ಅಂಥೇಳಿ ಅಲ್ಲಿ ಸೋಲದೂ ಇಲ್ಲ ಗೆಲ್ಲೋದು ದಿನನಿತ್ಯ ಹೋರಾಡೋದು ಹೋರಾಡಲಿಕ್ಕಾದರೂ ಒಬ್ಬನಿಗೆ ಶಕ್ತಿ ಬೇಕಲ್ಲ ಸೋಲದೇ ಹೋರಾಡಬೇಕಿದ್ರೆ ಹ್ಞೂ ಕೊನೆಗೆ ಸೋತರು ಆ ಹೋರಾಡುವಂಥ ಶಕ್ತಿ ದ್ವೇಷ ಅಂತೇಳಿದರೆ ಹಾಗೆ ದ್ವೇಷಿಸುವಂಥ ಶಕ್ತಿ ಅದನ್ನು ಕೊಡಬೇಕು ಮಂದೇ ಹಾರುಣ ದ್ವೀಪಕ್ಕೆ ದಿನಂ ಪ್ರತಿ ಕೊನೆಗೆ ದಿನದ ಕೊನೆ ದಿನದಲ್ಲಿ ಜಪ ಮಾಡಿದರೆ ಅದರ ಫಲ ಏನು ಅಂತೇಳಿ ಹೇಳುವಾಗ ಬರ್ತದೆ ಅದು ಈ ಮಂದೇ ಹಾರುಣ ರಾಕ್ಷಸರು ಸೂರ್ಯನೊಂದಿಗೆ ಯುದ್ಧ ಮಾಡ್ತಾ ಇರ್ತಾರೆ ಆವಾಗ ಸಂಧ್ಯಾಕಾಲದಲ್ಲಿ ಗಾಯತ್ರಿ ಜಪ ಮಾಡಿ ಗಾಯತ್ರಿ ಅರ್ಘ್ಯ ಬಿಟ್ಟರೆ ಆ ಗಾಯತ್ರಿ ಅರ್ಘ್ಯದ ಒಂದೊಂದು ಹನಿ ಕೂಡ ಅವರಿಗೆ ಒಂದೊಂದು ಬಾಣವಾಗಿ ಅವರನ್ನು ಮಂದೇಹಾರಣರನ್ನು ಮಂದೇಹಾರಣ ದ್ವೀಪಕ್ಕೆ ಎಸೆಯುತ್ತದೆ ಅವರಲ್ಲ ಹೋಗಿ ಬೀಳುವಾಗೆ ಮಾಡ್ತದೆ ಹಾಗಾಗಿ ಸೂರ್ಯನಿಗೆ ಅದರಿಂದ ಪ್ರಸನ್ನನಾಗಿ ಸೂರ್ಯ ನಮಗೆ ಆದಿತ್ಯ ಹ್ಞೂ ಉಪಾಸನೆ ಸಂಧ್ಯಾ ಉಪಾಸನೆ ಗಾಯತ್ರಿ ಜಪ ಮಾಡಿದರೆ ಅದು ಸೂರ್ಯ ಗಾಯತ್ರಿ ಶಕ್ತಿ ಸೂರ್ಯನ ಪ್ರಸನ್ನನಾಗಿ ಅಂಥವರಿಗೆ ಆ ಸಂಧ್ಯ ಉಪಾಸನೆಯನ್ನು ಮಾಡತಕ್ಕಂಥವರಿಗೆ ಬ್ರಹ್ಮಜ್ಞಾನವನ್ನು ಮುಕ್ತಿಯನ್ನು ಸೂರ್ಯಲೋಕ ಪ್ರಾಪ್ತಿ ಮುಂತಾದವುಗಳನ್ನು ಉಂಟು ಮಾಡುತ್ತಾನೆ ಪ್ರಸನ್ನನಾಗಿ ಅಂಥೇಳಿ ಬರ್ತದೆ ಅಲ್ಲಿ ಅದು ದ್ವೇಷಣ ಅವರು ಮಂದೇಹಾರಣರು ದಿನನಿತ್ಯವೂ ಅವರು ಹೋರಾಡೋದು ಆಮೇಲೆ ಸೂರ್ಯ ಈ ಮತ್ತೆ ಸಂಧ್ಯಾ ಒಂದನೆಯ ಗಾಯತ್ರಿ ಜಪದ ಶಕ್ತಿಯಿಂದ ಉಚ್ಚಾಟನೆ ಮಾಡುವಂಥ ಅವರನ್ನು ಮಂದೇ ಹಾರಣ ದ್ವೀಪಕ್ಕೆ ಕಿತ್ತೆಸಿದು ಎಸೆಯುವಂಥದ್ದು ಇದು ದಿನನಿತ್ಯ ನಡೀತಾ ಇರ್ತಕ್ಕಂಥದ್ದು ಅದು ಅವರಿಗೆ ವರ ಹೀಗೆ ದ್ವೇಷಣವನ್ನು ಪಡಿಬೇಕಿದ್ರೆ ಆ ರೀತಿಯ ಒಂದು ಶಕ್ತಿಗೆ ತದಾರ್ಧಕಂ ಅಂದರೆ ಸಹಸ್ರದ ಅರ್ಧ ಅಂದರೆ ಎಷ್ಟು ಐನೂರು ಲಿಂಗಗಳನ್ನ ಅರ್ಚಿಸಬೇಕು ಅಥ ನಿತ್ಯ ವಿಧಿಂವಕ್ಷೇ ಶೃಣುಧ್ವಂ ಮುನಿಸತ್ತಮಃ ಎಲ್ಲ ಮನುಷ್ಯಷ್ಟೇ ಈಗ ನಿತ್ಯವೂ ಪೂಜಿಸಬೇಕಂತ ಪಾರ್ಥಿವ ಲಿಂಗದ ಸಂಖ್ಯೆಯನ್ನು ಹೇಳುತ್ತೇನೆ ಏಕಂ ಪಾಪಹರಂ ಪ್ರೋಕ್ತಂ ದ್ವಿಲಿಂಗಂ ಇದು ನಿತ್ಯ ಹೇಳಿ ಇಷ್ಟೊರೆಗೆ ಹೇಳಿದ ಸಂಖ್ಯೆ ಯಾವುದಕ್ಕೆ ಒಮ್ಮೆ ಮಾಡಲಿಕ್ಕೆ ಅದು ದಿನವಲ್ಲ ಒಂದು ಬಾರಿ ಅಷ್ಟು ಲಿಂಗಗಳನ್ನು ಅರ್ಚನೆ ಮಾಡಿದರೆ ಆಯಾಯ ಫಲಗಳು ಅಷ್ಟು ಲಿಂಗಗಳನ್ನು ಅರ್ಚನೆ ಮಾಡಿದೆ ಇನ್ನೀಗ ನಿತ್ಯಾ ಎಷ್ಟು ಅರ್ಚನೆ ಮಾಡಿದರೆ ಎಷ್ಟು ಲಿಂಗ ಅರ್ಚನೆ ಮಾಡಿದರೆ ಏನು ಫಲ ಸಿಗ್ತದೆ ಅಂತೇಳಿ ಏಕಂ ಪಾಪಹರಂ ಪ್ರವೋಕ್ತ ತ್ರಿಲಿಂಗಂ ಚ ಅರ್ಥಸಿದ್ಧ ತ್ರಿಲಿಂಗ ಕಾರಣಂ ಪರಮೀರಿತ ಪ್ರತಿದಿನವೂ ಒಂದು ಲಿಂಗವನ್ನು ಪೂಜೆ ಮಾಡಿದರೆ ಪಾಪನಾಶ ಆಗ್ತದೆ ಎರಡು ಲಿಂಗಗಳನ್ನು ಹಚ್ಚಿಸಿದರೆ ಅರ್ಥಸಿದ್ಧಿ ಆಗ್ತದೆ ಧನಲಾಭ್ ಹಣ ಸಂಪತ್ತು ತ್ರಿಲಿಂಗಂ ಸರ್ವಕಾಮ ಕಾರಣಂ ಪರಂ ಮೂರು ಲಿಂಗಗಳನ್ನು ರಚಿಸಿದರೆ ಸಕಲಿಷ್ಟಾರ್ಥವು ಸಿದ್ಧಿಸುತ್ತದೆ ದಿನನಿತ್ಯ ಮಾಡೋದಿದ್ರೆ ಸಾಕಾಗ್ತದೆ ಅಷ್ಟೇ ಉತ್ತರೋತ್ತರ ಮೇವ ಗಣನಾವಧಿ ಪೂರ್ವೋಕ್ತಗಣನಾವಧಿ ಮತಾಂತರ ಮತೋಭಕ್ಷಿ ಸಂಖ್ಯಾಂ ಮುನಿಭೇದತ ಇನ್ನೂ ಹೆಚ್ಚು ಹೆಚ್ಚಾಗಿ ಲಿಂಗಗಳನ್ನು ಅರ್ಚಿಸಿದೆ ಅದಕ್ಕನುಸಾರವಾಗಿ ಫಲವು ಕೂಡ ಹೆಚ್ಚು ಹೆಚ್ಚಾಗಿ ಸಿಗ್ತದೆ ಈಗ ಪಾರ್ಥಿವಲಿಂಗ ಸಂಖ್ಯೆಗಳ ವಿಷಯದಲ್ಲಿ ಬೇರೆ ಮುನಿಗಳ ಮತಾಂತರವನ್ನು ಹೇಳ್ತೀನಿ ಮತಾಂತರ ಅಂದರೆ ಅಭಿಪ್ರಾಯ ಭೇದ ಅನ್ಯತ್ ಮತ ಮತಾಂತರ ಬೇರೆ ಅಭಿಪ್ರಾಯ ಈಗ ಆ ಮತಾಂತರ ಈಗ ನಾವು ಹೇಳುವಂಥದ್ದು ಏನು ಮತಾಂತರ ಅಂತೇಳಿದರೆ ಒಂದು ಮತದಿಂದ ಇನ್ನೊಂದು ಒಂದು ಅಭಿಪ್ರಾಯದಲ್ಲಿ ಈಗ ಉದಾಹರಣೆಗೆ ಹಿಂದೂ ಮತ ಅಂತೇಳಿ ಹೇಳಿದರೆ ಅದು ಹಿಂದೂ ಸಂಪ್ರದಾಯವನ್ನು ಹೇಳ್ತಕ್ಕಂಥ ಮುಸ್ಲಿಂ ಮತ ಇಸ್ಲಾಂ ಮತ ಅಂತೇಳಿದರೆ ಅದರದ್ದು ಅಭಿಪ್ರಾಯ ಬೇರೆ ಅಭಿಪ್ರಾಯ ಅಂದರೆ ಅದರಲ್ಲಿರುವ ಎಲ್ಲ ಪಾರಮಾರ್ಥಿಕ ದೃಷ್ಟಿ ಏನಿದೆ ಭಗವಂತನ ಬಗ್ಗೆ ಇರತಕ್ಕಂಥದ್ದು ಬೇರೆ ಬೇರೆ ಕರ್ಮಗಳ ಬಗ್ಗೆ ಆತ್ಮದ ಬಗ್ಗೆ ಜೀವನ ಬಗ್ಗೆ ಪ್ರಕೃತಿಯ ಬಗ್ಗೆ ಅದರ ಪರಿಕಲ್ಪನೆಗಳು ಅಭಿಪ್ರಾಯಗಳು ಬೇರೆ ಇರ್ತದೆ ಹಾಗಾಗಿ ಅದಕ್ಕೆ ಮತ ಅಂತೇಳಿ ಹೇಳುವಂಥದ್ದು ಇನ್ನು ಧರ್ಮ ಅಂತೇಳಿ ಹೇಳಿದ್ರೇನು ಅಂದರೆ ಧಾರಣಾ ಧರ್ಮವಿ ಚಾಹು ಈ ಜಗತ್ತನ್ನು ಧರಿಸಿರತಕ್ಕಂಥದೆಲ್ಲಕ್ಕೂ ಏನು ಮೂಲವಾಗಿರ್ತಕ್ಕಂಥ ಧರ್ಮ ಪ್ರಾಣಿಗಳಿಗೆ ಮನುಷ್ಯರಿಗೆ ಎಲ್ಲ ಆಯ ಒಂದು ಧರ್ಮವನ್ನು ಹೇಳತಕ್ಕಂಥ ಅದು ಮೂಲವಾದಂಥ ಧರ್ಮ ಮತ ಅಂದರೆ ಅದರಲ್ಲಿ ಅಭಿಪ್ರಾಯ ಉದಾಹರಣೆಗೆ ಭಗವಂತ ಒಬ್ಬನೇ ಅಂತೇಳಿ ಹೇಳಿದಾಗ ಧರ್ಮ ಒಂದೇ ಮತಗಳು ಅದರಲ್ಲಿ ಒಂದೊಂದು ಒಂದೊಂದು ರೀತಿಯಾಗಿ ಬರ್ತವೆ ಒಬ್ಬರ ಅಭಿಪ್ರಾಯ ವ್ಯತ್ಯಾಸ ಹಾಗೆ ಇಲ್ಲಿ ಮುನಿಗಳು ಕೂಡ ಹಾಗೆಯೇ ಬೇರೆ ಬೇರೆ ಮುನಿಗಳು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ ಈ ಲಿಂಗದ ಸಂಖ್ಯೆಗಳ ಇದರಲ್ಲಿ ಅಂತೇಳಿ ಹೇಳ್ತಾರೆ ಅದನ್ನು ಹೇಳ್ತೇನೆ ಅಂತೇಳಿ ಈಗ ಇವರು ಹೇಳಿದ್ದನ್ನು ಮುಖ್ಯವಾಗಿ ಹೇಳಿದ್ದು ವ್ಯಾಸರು ವ್ಯಾಸರು ಹೇಳಿದ್ದನ್ನು ಇನ್ನೂ ಬೇರೆ ಬೇರೆ ಮುನಿಗಳು ಹೀಗೆ ಹೇಳಿದ್ದಾರೆ ಅಂತೇಳಿ ಕೂಡ ನನಗೆ ಹೇಳಿದ್ದಾರೆ ಅವರು ಅಂತೇಳಿ ಹೇಳ್ತಾರೆ ಲಿಂಗಾಂ ಆಯುತಂಕೃತ್ ಪಾರ್ಥಿವಾಂ ಸಬ್ ಸುಬುಮಾನ್ ನಿರ್ಭಯೋ ಹಿ ಭವೇನ್ ನೂನಂ ಮಹಾರಾಜ ಭಯಂ ಹರೇತ ಹತ್ತು ಸಾವಿರ ಪಾರ್ಥಿವಲಿಂಗಗಳನ್ನು ಲಿಂಗಾನ ಆಯೂತಂ ಆಯೂತ ಅಂದರೆ ಹತ್ತು ಸಾವಿರ ಪ್ರಯೂತ ಅಂದರೆ ಒಂದು ಲಕ್ಷ ಹಾಗೆ ಬರ್ತದೆ ಹತ್ತು ಸಾವಿರ ಲಿಂಗಗಳನ್ನು ಪಾರ್ಥಿವಲಿಂಗಗಳನ್ನು ಪೂಜಿಸಿದ ನರೋತ್ತಮನು ಸುಬುಧಿಮಾನ್ ಒಳ್ಳೆಯ ಬುದ್ಧಿಶಾಲಿಯಾದಂಥವನು ಯಾವ ಭಯವೂ ಇಲ್ಲದೇ ಆಗ್ತಾನೆ ನಿರ್ಭಯೋ ಹಿ ಭವೇನ್ ನೂನಂ ಖಂಡಿತವಾಗಿಯೂ ಕೂಡ ಮಹಾರಾಜಭಯ ಹರಿಯುತ್ತೆ ಮತ್ತು ಮಹತ್ತಾದಂಥ ರಾಜಭಯವು ಕೂಡ ಅವನಿಗೆ ನಿವಾರಣೆ ಆಗ್ತದೆ ಹತ್ತು ಸಾವಿರ ಪಾರ್ಥಿವ ಲಿಂಗಗಳನ್ನು ಸರ್ವಭಯ ನಿವಾರಣೆ ಆಗ್ತದೆ ಹೀಗೆ ಬೇರೆ ಬೇರೆ ಫಲಗಳು ಇದರಲ್ಲಿ ಹೇಳಲ್ಪಡ್ತದೆ ಇನ್ನು ಮುಂದಿನದನ್ನು ನಾಳೆ ನೋಡೋಣ ಹದಿನೇಳು ಶ್ಲೋಕಗಳು ಆಯ್ತು ಹೀಗೆ ಬೇರೆ ಬೇರೆ ಫಲಗಳನ್ನು ಹೇಳ್ತಾ ಹೋಗ್ತಾರೆ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ हरे रामा, शिवाणमस्त ओं दस